ಅವರೇ ಸಂಗ್ರಹ ಅಂತ ವಿಶ್ವಪತಿರ್ಥರು ಅನೇಕ ಪ್ರಾಚೀನರ ವ್ಯಾಖ್ಯಾನಗಳ ಸಂಗ್ರಹವನ್ನು ಮಾಡ್ತೀವಿ ತೇಜಾವರ ಮಠದವರು ಆದ್ದರಿಂದ ಅವರು ಉಪಾಸ್ಯಮೂರ್ತಿ ವಿಠ್ಠಲನಿಗೆ ನಮಸ್ಕಾರ ಮಾಡಿದ ಸದಾನಂದಗವಂತನನ್ನು ಅಪಾದಮಸ್ತಕ ಧ್ಯಾನ ಮಾಡಬೇಕು ಎಂಬುದಾಗಿ ಶ್ರೀಮದಾಚಾರ್ಯರು ಪ್ರಥಮಾಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾರೆ ಆ ಧ್ಯೇಯವಾದ ಭಗವಂತನ ವರ್ಣನವನ್ನು ಮಾಡುತ್ತಾರೆ ಸದಾನಂದಂ ನಿರ್ದುಷ್ಟವಾದ ಆನಂದ ಸ್ವರೂಪಿಯಾದವನು ಸಜ್ಜನರಿಗೆ ಆನಂದವನ್ನ ಕೊಡುವವನು ವಂದ್ಯಂ ಎಲ್ಲರಿಂದಲೂ ಸ್ತುತ್ಯ ನಿರಂಜನಂ ಚಿಂತಾಸಂತಾಪಾದಿ ಸಕಲ ದೋಷಗಳಿಂದ ದೂರ ಆದ್ಯಾದಿ ವರದೇಶ ವರಪ್ರದಂ ಆದ್ಯ ಎಲ್ಲರಿಗಿಂತಲೂ ಮೊದಲು ಹುಟ್ಟಿದ ಬ್ರಹ್ಮದೇವರು ಅವರೇ ಮೊದಲಾದ ವರದೇಶರು ಜಗತ್ತಿನಲ್ಲಿ ವರ ಕೊಡುವವರಲ್ಲಿ ಉತ್ತಮರು ಅಂತನಿಸಿಕೊಂಡ ಬ್ರಹ್ಮ ರುದ್ರಾದಿಗಳೇನುಂಟೋ ಅವರಿಗೂ ವರಪ್ರದನಾದನು ಪರಮಾನಂದ ರೂಪವಾದ ವರವನ್ನು ಅವರಿಗೆ ಮೋಕ್ಷದಲ್ಲಿ ಕೊಡುವವನು ಭಗವಂತ ಅಂತಹ ವಾಸುದೇವರೂಪಿಯಾದ ಮೋಕ್ಷಪ್ರಧನಾದ ಪರಮಾತ್ಮನನ್ನು ಒಂದೇ ನಮಸ್ಕಾರ ಮಾಡುತ್ತೇನೆ ಎಂಬುದಾಗಿ ಹೇಳ್ತಾರೆ